ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಚ್ಚ ಭಗವಾನ್ ವೇದವ್ಯಾಸ ಮಹರ್ಷಿ ಶಿವ ಮಹಾಪುರಾಣ ಅದರಲ್ಲಿ ಎರಡನೇದಾದಂತಹ ರುದ್ರ ಸಂಹಿತೆಯಲ್ಲಿ ಎರಡನೇದಾದಂಥ ಸತೀಖಂಡ ಅದರಲ್ಲಿ ಈಗ ಇಪ್ಪತ್ತಾರನೇ ಅಧ್ಯಾಯ ಶ್ರೀಹಿ पोन्म शिवाय अथ श्री शिवमहापुराणे रुद्र संता षड्विशोध्याय ब्रह्मोवाच पुराभवच्चाधरो विधि प्रयागे समेता मुनीना च महात्म ब्रह्म हेल्ता नारदनी अले नारदने ಹಿಂದೆ ಪ್ರಯಾಗ ಕ್ಷೇತ್ರದಲ್ಲಿ ಮಹಾಯಾಗ ಒಂದು ನಡೆಯಿತು ಅಲ್ಲಿ ಅನೇಕ ಮಹಾಮುನಿಗಳು ಸೇರಿದ್ದರು ಪ್ರಯಾಗ ಕ್ಷೇತ್ರ ಹ್ಞೂ ತ್ರಿವೇಣಿ ಸಂಗಮ ಪ್ರಯಾಗ ಅಂದರೆ ಗಯಾ ಅಂತ ಹೇಳ್ತಾರೆ ಗಂಗಾಯಮುನ ಮತ್ತು ಸರಸ್ವತಿ ಸರಸ್ವತಿ ಗುಪ್ತಗಾಮಿನಿ ಅವುಗಳ ತ್ರಿ ತ್ರಿವೇಣಿ ಸಂಗಮ ಸರಸ್ವತಿ ಕಾಣಿಸೋದಿಲ್ಲ ಈಗ ಗಂಗಾಯಮಾನ ಕಾಣಿಸ್ತವೆ ಅಲ್ಲಿ ದೊಡ್ಡ ಒಂದು ಯಾಗ ಮಹಾಯಾಗ ನಡೆಯಿತು ಪ್ರಯಾಗದಲ್ಲಿ ಅಂದರೆ ಹೆಸರೇ ಹಾಗೆ ಪ್ರಯಾಗ ಅಂತ ಪ್ರಕೃಷ್ಟವಾದ ಯಾಗ ಆ ಪ್ರದೇಶ ಯಾಗಭೂಮಿ ಅದು ಅಂದರೆ ಅದು ತ್ರಿವೇಣಿ ಸಂಗಮ ಕ್ಷೇತ್ರ ಪುಣ್ಯಕ್ಷೇತ್ರ ತತ್ರ ಸಿದ್ಧಾ ಸಖ್ಯಾತ ಸನಕಾದ್ಯಸುರ ಸನಕಾದ್ಯ ಸುರರ್ಷಯ ಸಪ್ರಜಾಪತಯೋ ದೇವ ಜ್ಞಾನಿನೋ ಬ್ರಹ್ಮದರ್ಶಿನಃ ಮತ್ತು ಅಲ್ಲಿಗೆ ಸಿದ್ಧರು ಪ್ರಸಿದ್ಧರೂ ಆದಂತಹ ಸನಕನೇಮುದರಾದಂತಹ ಮಹರ್ಷಿಗಳು ನಾವು ಬ್ರಹ್ಮರು ದೇವತೆಗಳು ದೇವಶ್ರೀಗಳು ಜ್ಞಾನಿಗಳು ವೇದ ವಿದ್ವಾಂಸರು ಇವರೆಲ್ಲ ಬಂದಿದ್ರು ಅಹಂ ಸಮಾಗತ ಪರಿವಾರ ಸಮನ್ವಿತ ನಿಗಮೈರಾಗಮೈರ್ ಯುಕ್ತೋ ಮೂತಿಮದ್ಬಿಮ ಪ್ರಭೈ ನಾನು ಆ ಯಾಗಕ್ಕೆ ಪರಿವಾರದೊಡನೆ ಹೋಗಿದ್ದೆ ನನ್ನೊಡನೆ ವೇದಗಳು ಮತ್ತು ಶಾಸ್ತ್ರಗಳು ಶರೀರವನ್ನು ಧರಿಸಿ ಅಲ್ಲಿಯೇ ಬಂದಿದ್ದವು ಬ್ರಹ್ಮ ಹೇಳ್ತಾ ಇದ್ದೇನೆ ನಾರದನಿಗೆ ಸಾಮಜೋಭೂಚಿತ್ರೋ ಹಿಷಾಂ ಉತ್ಸವ ಸಂಯುತ ಜ್ಞಾನವಾದು ಅಭವತ್ ತತ್ರ ನಾನಾಶಾಸ್ತ್ರಸಮ್ಭವ ಆಗ ಅಲ್ಲಿ ಮಹಾ ಉತ್ಸವದೊಡನೆ ಸಭೆಯು ಆಯಿತು ಆ ಸಭೆಯಲ್ಲಿ ಅನೇಕ ಶಾಸ್ತ್ರಗಳ ವಾಕ್ಯಾರ್ಥ ಚರ್ಚೆ ನಡೆಯಿತು ವಾಕ್ಯಾರ್ಥ ನಡೆಯಿತು ವಾಕ್ಯ ಮತ್ತು ಅರ್ಥ ಅಂದರೆ ಚರ್ಚೆ ತಸ್ವಸ ರುದ್ರಸಭಾ ಸಭವಾನೀ ಗಣಃಃ ಪ್ರಭು ತ್ರಿಲೋಕಹಿತಕೃತ್ ಸ್ವಾಮಿ ತತ್ರಾಗ ಸೂತಿಕ ಮುನೇ ಅಲ್ಲಿ ನಾರದ ಮುನಿಯೇ ಆ ಸಮಯದಲ್ಲಿ ಜಗತ್ಕರ್ತನು ಸ್ವಾಮಿಯು ಹಿತದಾಯಕನೂ ಆದಂತಹ ಲೋಕಹಿತಕೃತ ಸೂತಿ ಕೃತ್ ಅಂದರೆ ಜಗತ್ ಪ್ರಸೂತಿ ಕಾರಣನಾದವ ಹಿತದಾಯಕನೂ ಆಗಿರತಕ್ಕಂತಹ ರುದ್ರನೂ ಭವಾನಿಯೊಡನೆಯೂ ತನ್ನ ಗಣಗಳೊಡನೆಯೂ ಆ ಯಾಗಕ್ಕೆ ಬಂದ ತನ್ನ ಪತ್ನಿಯೊಡನೆ ಮತ್ತು ಗಣಗಳೊಡನೆ ದೃಷ್ಟ್ ಶಿವಂ ಸುರಸ್ಸೆ ಸಿದ್ಧಾಶ್ಚ ಮುನೈಸ್ತಾ ಅನಮಂಸ್ತ ಪ್ರಭುಂ ಭಕ್ತಿಯ ತುಷ್ಟೋಚ ತ್ಯಹಂ ಆಗ ಶಿವನನ್ನು ನೋಡಿ ನಾನು ದೇವತೆಗಳು ಸಿದ್ಧರು ಮುನಿಗಳು ಇವರೆಲ್ಲರೂ ಸಹ ಭಕ್ತಿಯನ್ನು ನಮಸ್ಕರಿಸಿ ಸ್ತುತಿಸಿದೆವು ತಸ್ತು ಶಿವ ಆಜ್ಞೆಯ ಸರ್ವೇ ಯಥಾಸ್ಥಾನ ಮುದನ್ವಿತಃ ಪ್ರಭು ದರ್ಶನ ಸಂತುಷ್ಟಾ ವರ್ಣಯಂತೋ ನಿಜಂ ವಿಧಿ ಸ್ವಾಮಿಯಾದ ಶಿವನ ದರ್ಶನದಿಂದ ಸಂತುಷ್ಟರಾಗಿ ತಮ್ಮ ನಮ್ಮ ಅದೃಷ್ಟವನ್ನು ಹೊಗಳಿಕೊಳ್ಳುತ್ತಾ ನಾವು ಶಿವನ ಅಪ್ಪಣೆಯಂತೆ ನಮ್ಮ ನಮ್ಮ ಸ್ಥಾನಗಳಲ್ಲಿ ಕುಳಿತೆವು ತಸ್ಮಿನ್ ಅವಸರೇ ದಕ್ಷ ಪ್ರಜಾಪತಿಪತಿಃ ಪ್ರಭು ಆಗಮತ್ತತ್ರ ಸುಪ್ರೀತಸ್ಸು ವರ್ಚಸ್ವೀ ಜಯೋ ಅದೇ ಸಮಯದಲ್ಲಿ ಪ್ರಜಾಪತಿಗಳಿಂದ ಮುಖ್ಯನು ತೇಜಸ್ವಿಯಾದಂಥ ದಕ್ಷ ಬ್ರಹ್ಮನು ಅಲ್ಲಿಗೆ ಬಂದನು ಮಾಂ ಪ್ರಡಂ ನ್ಯುಷ್ಟತ್ರ ಮ್ರಹ್ಮಾಂಡಾಧಿಪತಿರ್ಮಾನ್ಯೋ ಮಾನಿ ತತ್ವ ಬಹಿರ್ಮುಖ ಆ ದಕ್ಷಿಣ ತಾನೇ ಬ್ರಹ್ಮಾಂಡಕ್ಕೆ ಅಧಿಪತಿ ಎಂಬ ಗರ್ವವುಳ್ಳುವನಾಗಿದ್ದು ವಿವೇಕಿಯಾಗಿರಲಿಲ್ಲ ಬ್ರಹ್ಮಾಂಡಾಧಿಪತಿರ್ಮಾನ್ಯೋ ಮನ್ಯಮಾನಃ ತಿಳ ಇದ್ದ ಆ ರೀತಿ ಮಾನ್ಯೋ ಮಾನಿ ತತ್ವ ಬಹಿರ್ಮುಖ ತತ್ವದಿಂದ ಬಹಿರ್ಮುಖನಾಗಿದ್ದ ಅಂತ ತತ್ವವನ್ನು ತಿಳಿಯದೆ ಯಥಾರ್ಥವನ್ನು ಇಂಥವನ್ನು ನನಗೆ ನಮಸ್ಕರಿಸಿ ನನ್ನ ಅಪಣೆಯಂತೆ ಆಸನದಲ್ಲಿ ಕುಳಿತ ಮಾಂ ಪ್ರಣಮ್ಯ ಸ ದಕ್ಷಿ ನ್ಯುಷ್ಟ ತತ್ರ ಮದಾ ಸ್ತುತಿಃ ಪ್ರಣಿಶ್ಚ ದಕ್ಷೇಸ್ವರಋಷಿಭ ಪೂಜಿ ವರತೇಜಸ್ವಿ ಕರೌವದ್ವಾಕೈ ತೇಜಸ್ವಿಯಾದ ದಕ್ಷಿಣನು ದೇವತೆಗಳು ನಮಸ್ಕರಿಸಿ ಪೂಜೆಯನ್ನು ಮಾಡಿ ಕೈ ಜೋಡಿಸಿ ಸ್ತುತಿಸಿದರು ನಾನಾ ವಿಹಾರ ನಾನಾ ವಿಹಾರ ಕೃನಾಥನಾಥ ಸ್ವತಂತ್ರ ಪರಮೋತಿ ಕೃತ್ ನಾನಮತ್ತ ತಾ ದಕ್ಷೇಶ್ವರ ಆದರೆ ಅನೇಕ ಮಾಯಾಲೀಲಗಳನ್ನು ಪ್ರದರ್ಶಿಸುವಂತಹ ಪರಮೇಶ್ವರನು ತನ್ನ ಆಸನದಲ್ಲಿಯೇ ಕುಳಿತಿದ್ದ ದಕ್ಷನನ್ನು ನಮಸ್ಕರಿಸಲಿಲ್ಲ ನ ಅನಮತ್ ನಮಸ್ಕರಿಸಲಿಲ್ಲ ತದಾ ನಾನಾ ವಿಹಾರ ಕೃತು ನಾಥ ಪರಮೋತಿ ಕೃತು ಪರಮ ಸೃಷ್ಟಿಕರ್ತನಾಗ ಮೂಲ ಸೃಷ್ಟಿಕರ್ತ ಓತ್ ಅಥವಾ ಮೂಲ ರಕ್ಷಣಾಕರ್ತ ಊತ ಊತಿ ಕೃತು ಊತಿ ರಕ್ಷಣೆ ಅವನ ಅವನು ಮಾತ್ರ ಹಾಗೆ ಕೂತಿದ್ದ ಪರಮೇಶ್ವರ ತನ್ನ ಆಸ್ತ ತನ್ನ ಸ್ಥಾನದಲ್ಲಿ ಆಸನ ಆಸೀನಾಗಿದ್ದ ಆಸನದಲ್ಲಿ ದೃಷ್ಟ ಅನತರತ್ರ ಸೇ ಪುತ್ರೋ ಪ್ರಸನ್ನಧೀ ಅಕೂಪತ್ ಸಹಸಾರು ತಾ ದಕ್ಷ ಪ್ರಜಾಪತಿ ಶಿವನು ತನಗೆ ನಮಸ್ಕಾರ ಮಾಡದಿರುವುದನ್ನು ನೋಡಿ ದಕ್ಷಬ್ರಹ್ಮನು ಅಸಮಾಧಾನಗೊಂಡು ಆ ಶಿವನ ಮೇಲೆ ಕೋಪಗೊಂಡ ಅಕೂಪತ್ ಕೋಪಗೊಂಡ ಅಂತೇಳಿ ಕುಪಿತನಾಥ ದೃಷ್ಟ್ವಾರಂ ನಮಸ್ಕರಿಸಿದ ಹರನನ್ನು ನೋಡಿ ತತ್ರ ಸಮೇ ಪುತ್ರೋ ನನ್ನ ಪುತ್ರನಾದ ದಕ್ಷನು ಅಪ್ರಸನ್ನ ದೇಹಿ ಪ್ರಸನ್ನವನ್ನು ಹೊಂದದೆ ಸಂತೋಷವನ್ನು ಹೊಂದದೆ ಅಂದರೆ ಕೂಪಿತನಾದ ಅಕುಪತ್ ಸಹಸ ಕೂಡಲೆ ರುದ್ರೆ ಶಿವನಲ್ಲಿ ತದಾ ದಕ್ಷ ಪ್ರಜಾಪತಿ ಆ ದಕ್ಷ ಪ್ರಜಾಪತಿ ನನ್ನ ಮಗನಾದ ದಕ್ಷ ಪ್ರಜಾಪತಿ ಶಿವನಲ್ಲಿ ಕೋಪಗೊಂಡ ಕ್ರೂರದೃಷ್ಟಿಯ ಮಹಾಗರ್ವೋ ದೃಷ್ಟ ರುದ್ರಂ ಮಹಾಪ್ರಭು ಸರ್ವಾನ್ ಸಂಶಾ ವಯನ್ ಉಚ್ಚೈರವೋಚ ಜ್ಞಾನವರ್ಜಿ ತುಂಬ ಗರ್ವಿಷ್ಠನಾದ ಆ ದಕ್ಷನು ಮಹಾಪ್ರಭುವಾದ ರುದ್ರನ ಕ್ರೂರದೃಷ್ಟಿನ ನೋಡಿ ತಿಳುವಳಿಕೆ ಇಲ್ಲದೆ ಹೀಗೆ ಹೇಳ್ತಾನೆ ಜ್ಞಾನವರ್ಜಿ ಅವೋಚತ್ ದಕ್ಷಚ ಎೇ ಹಿ ಸರ್ವೇ ಚುರಸುರಭೃಷ ನಮಂತಿ ವಿಪ್ರವರರ್ಷಯ ಕಥಂ ಹ್ಯಸೌ ದುರ್ಜನವನ್ಮಹಮನ ತ್ವೂತ್ ಯ ಪ್ರೇತಪಿಶಾಚ ಸಂವೃತ ತಕ್ಷರ ಹೇಳ್ತಾನೆ ಇಲ್ಲಿ ಸೇರಿರುವ ದೇವಾಸುರರು ಬ್ರಾಹ್ಮಣೋತ್ತಮ ಋಷಿಗಳು ಇವರೆಲ್ಲರೂ ಕೂಡ ನನಗೆ ನಮಸ್ಕರಿಸ್ತಾ ಇದ್ದಾರೆ ಆದರೆ ಭೂತ ಪ್ರೇತಗಳಿಂದ ಕೂಡಿ ತುಂಬ ಗರ್ವಿಷ್ಠನಾದ ಈ ರುದ್ರನು ಮಾತ್ರ ನನ್ನನ್ನು ನಮಸ್ಕರಿಸದೆ ತನ್ನ ದುಷ್ಟತನವನ್ನು ಪ್ರದರ್ಶಿಸ್ತಾ ಇದ್ದಾನೆ ಸ್ಮಶಾನವಾಸಿ ನಿರಪತ್ರಪೋಹ್ಯ ಕಥಂ ಪ್ರಣಾಮಕ್ರಿಯೋ ಭೂತ ಪಿಶಾಚ ಸೇವಿತೋ ಮತ್ತೋ ವಿಧೋ ನೀತಿವಿಷಕ ಸದಾ ಸದಾ ಸ್ಮಶಾನದಲ್ಲಿ ಇರುವಂತಹ ಈ ರುದ್ರನಿಗೆ ಮಾನಮರ್ಯಾದೆಗೂ ತಿಳುವಳಿಕೆ ಇಲ್ಲ ಆದ ಕಾರಣ ಇವನು ನನಗೆ ಮಾಡಲಿಲ್ಲ ಇವನು ಸದಾಚಾರ್ಯಲ್ಲ ಭೂತ ಮತ್ತು ಪಿಶಾಚರಣಿಯಿಂದ ಕೂಡಿತುಂಬ ಮೂರ್ಖನಾಗಿದ್ದಾನೆ ಇವನಿಗೆ ನ್ಯಾಯವೇ ತಿಳಿಯದು ತುಂಬ ಮದಭರಿತನಾಗಿದ್ದಾನೆ ಮತ್ತನಾಗಿದ್ದಾನೆ ಪ್ರಮತ್ತನು ಮುನ್ಮತ್ತನೂ ಆಗಿದ್ದಾನೆ ಅಂಥೇಳಿ ದೂಷಿಸ್ತಾ ಇದ್ದಾನೆ ಇದು ವಂಶಸ್ಥ ವೃತ್ತದಲ್ಲಿದೆ ಜತೌ ತು ವಂಶಸ್ಥ ಮುದೀರಿ ತಂಜರೂ ನಮಂತಿಮ್ ವಿಪ್ರವರ ಅಂತೇಳಿ ಆದರೆ ಅದರಲ್ಲಿ ಮಿಶ್ರಣ ಕೂಡ ಇದೆ ಅಂದರೆ ಕೆಲವು ಕಡೆ ಬೇರೆ ಛಂದಸ್ಸು ಕೂಡ ಮಿಶ್ರವಾಗಿ ಇದೆ ಪಾಖಂಡಿನೋ ದುರ್ಜನ ಪಾಪಶೀಲ ದೃಷ್ಟ ಪ್ರೋದ್ಧನಂದಕಾಶ್ಚ ವಧ್ವಾಂ ಸದಾಶಕ್ತರತಿ ಪ್ರವೀಣಸ್ತಮ ಜಪ್ತಮಹಂ ಪ್ರವೃತ್ತ ಇದು ್ರವಜ್ರಾಯದಿತೌ ಜಗೌ ಗಹ ಅಂತೇಳಿ ಉಪಜ ಇದು ಇಂದ್ರವಜ್ರ ವೃತ್ತದಲ್ಲಿ ಇದೆ ಹನ್ನೊಂದು ಅಕ್ಷರದ್ದು ವಂಶಸ್ಥ ವೃತ್ತ ಹನ್ನೆರಡು ಅಕ್ಷರದ್ದು ಹಾಗೆ ಈಗ ಏನು ಹೇಳ್ತೇನೆ ಮುಂದೆ ದಕ್ಷ ನಾಸ್ತಿಕರು ಪಾಖಂಡಿನ ದುರ್ಜನ ಪಾಪಶೀಲರು ಪಾಪಿಗಳು ಪರನಿಂದಕರು ಪ್ರೋದ್ಧತನಿಂದಕ ವಧ್ವಾ ಸದಾ ಆಸಕ್ತರತಿಪ್ರವೀಣ ಕಾುಕರು ವಧುವಿನಲ್ಲಿ ಅಂದರೆ ಪತ್ನಿಯಲ್ಲಿ ಅಥವಾ ಸ್ತ್ರೀಯಲ್ಲಿ ಸದಾ ಆಸಕ್ತರತಿಪ್ರವೀಣ ಯಾವಾಗಲೂ ಆಸಕ್ತಿ ಸದಾ ಆಸಕ್ತರಾಗಿರ್ತಕ್ಕಂಥವರು ಕಾಮಾಸಕ್ತರಾಗಿರ್ತಕ್ಕಂಥವ್ರು ಇವರೇ ಈ ರುದ್ರನನ್ನು ಸೇವಿಸ್ತಾರೆ ಇವನೂ ಸಹ ಸದಾ ಸ್ತ್ರೀಯಲ್ಲಿ ಸತಿಯಲ್ಲಿ ಆಸಕ್ತನಾಗಿದ್ದಾನೆ ಇಂತಹ ಈ ರುದ್ರನನ್ನು ಈಗ ನಾನು ಶಪಿಸ್ತೇನೆ ಅಂತೇಳಿ ಹೇಳ್ತಾನೆ ಬ್ರಹ್ಮೋವಾಚ ಇತ್ಯ ಮುಕ್ತ ಸ ಮಹಾಖಲಾ ರುಷಾನ್ವಿತೋ ರುದ್ರಮಿ ಕ್ಷಮೋಚತ್ ಶೃಣ್ವನ್ ತ್ವಮೀ ವಿಪ್ರವರ ಸುರ ಮಧ್ಯ ಚಾರ್ಹ ಕರ್ತು ಮೇ ತಂ ಬ್ರಹ್ಮ ಹೇಳ್ತಾನೆ ಹೀಗೆ ಹೇಳಿ ಮಹಾದುಷ್ಟನ ದಕ್ಷನ ಶಿವನನ್ನು ಉದ್ದೇಶಿಸಿ ಕೋಪದಿಂದಲೇ ದೇವತೆಗಳೇ ಮತ್ತು ಮುನಿಗಳೇ ನಾನು ಹೇಳುವ ಈ ಮಾತನ್ನು ಕೇಳಿ ನನ್ನ ಮಾತು ಎಂದಿಗೂ ವ್ಯರ್ಥವಾಗುವುದಿಲ್ಲ ದಕ್ಷ್ಯಜ್ಞ ಬಹಿಷ್ಕೃತ ವರ್ಣೇಶ್ವತೀ ವಿವರ್ಣ ಶ್ಶಾನ ಈ ರುದ್ರನಿಗೆ ಯಾಗದಲ್ಲಿ ಪ್ರವೇಶವಿಲ್ಲ ಇವನಿಗೆ ಜಾತಿ ಇಲ್ಲ ದೇವತೆಗಳೊಡನೆ ಯಜ್ಞ ಭಾಗವು ಇವನಿಗಿಲ್ಲ ಇವನ ಕುಲಗೋತ್ರಗಳು ಇಲ್ಲದವನು ಶ್ಮಶಾನವಾಸಿಯು ಅಪವಿತ್ರನು ಅಂತ ಹೇಳ್ತಾನೆ ಬ್ರಹ್ಮೋವಾ ಇಲ್ಲಿ ದಕ್ಷೋಕ್ತಮರ್ಣ್ಯ ಭೃಗ್ ಬಹವೋ ಜನಾ ಅಗರ್ಹ ಯುಷ್ಟಸತ್ವ ರುದ್ರಂ ನತ್ವಾಂ ಬ್ರಹ್ಮ ಹೇಳ್ತಾನೆ ಎಲ ಈ ನಾರದ ಹೀಗೆ ದಕ್ಷನ ಹೇಳಿದ್ದನ್ನು ಕೇಳಿ ಎಲ್ಲ ದೇವತರು ಮತ್ತು ಋಷಿಗಳು ಅವನನ್ನು ತುಂಬ ನೆಂದಿಸಿದರು ಯಾರನ್ನು ದಕ್ಷನನ್ನು ಮತ್ತು ಶಿವನನ್ನು ಭಕ್ತಿಯಿಂದ ನಮಸ್ಕರಿಸಿದರು ನಂದಿ ನಿಶಮ್ಯ ತದ್ವಾಕ್ಯಂ ಲೋ ಲಾಕ್ಷರುಷಾನ್ವಿ ಅಬ್ರವೀತ್ವರಿತ ದಕ್ಷ್ಮಣ ಆಗ ನಂದಿಕೇಶ್ವರನು ದಕ್ಷಿಣ ಮಾತನ್ನು ಕೇಳಿ ಕೋಪಗೊಂಡವನಾಗಿ ಕಣ್ಣನ್ನು ತಿರುಗಿಸುತ್ತಾರು ದಕ್ಷನಿಗೆ ಶಾಪವನ್ನು ಕೊಡಲು ಉದ್ದೇಶದಿಂದ ಹೀಗೆ ಹೇಳುತ್ತಾನೆ ನಂದೀಶ್ವರು ಉಚ ರೇ ರೇಷ ಮಹಾಮೂಢ ದಕ್ಷಮತೆ ತ್ವಜಾಯಜ್ಞವಾ ಮೇ ಸ್ವಾಮಿ ಮಹೇಶೋ ಹಿ ಕೃತಕ ಎರೆಯ ದಕ್ಷಿಣೆ ನೀನು ಮಹಾಮೂಢನು ಮೂರ್ಖನು ದುಷ್ಟನು ಆದ ಕಾರಣವೇ ನನ್ನ ಪ್ರಭುವಾದ ಶಿವನನ್ನು ಯಜ್ಞಬಾಹ್ಯನನ್ನಾಗುವಂತೆ ಶಪಿಸಿದ್ದೀಯ ಎಷ್ಟೇಣಂತಿ ಸಫಲಾಮಖಾ ತೀರ್ಥಾಚ ಪವಿತ್ರ ಸೋಯಂ ಶಕ್ತೋ ಹರಃ ಕಥಂ ಯಾವನನ್ನು ಸ್ಮರಿಸಿದ್ದುದರಿಂದಲೇ ಯಾಗಗಳು ಸಾರ್ಥಕವಾಗ್ತವೋ ತೀರ್ಥಗಳು ಪವಿತ್ರಗಳಾಗ್ತವೋ ಅಂತಹ ಈ ಶಂಕರನನ್ನು ತಿಳುವಳಿಕೆ ಇಲ್ಲದೆ ನೀನು ಹೇಗೆ ಶಪಿಸಿದ್ದೀಯಾ ವೃಥಾ ತೇ ಬ್ರಹ್ಮಚಾಪಲ್ ಛಪ್ತೋಯ ದಕ್ಷ ದುರ್ಮತೆ ವೃಥೋಪಹಸಿತಶ್ಚವಾದುಷ್ಟೋ ರುದ್ರೋ ಮಹಾಪ್ರಭು ಅಲೇ ಮೂಢನಾದ ದಕ್ಷಣೆ ಕೇವಲ ಬ್ರಾಹ್ಮಣ ಚಾಪಲ್ಯದಿಂದಲೇ ನೀನು ಈಶ್ವರನನ್ನು ಶಪಿಸಿದೀಯಾ ಸತ್ಪುರುಷನಾದ ಅವನನ್ನು ಅಪಹಾಸ್ಯ ಮಾಡಿದೀಯಾ ಇದಕ್ಕೆ ವ್ಯರ್ಥವಾದುದು ವೃಥ ಅಪಹಸಿತ್ತ ಚೇ ಏನೇದ್ ಪಾಲ್ಯತೆ ವಿಶ್ವಂ ಸೃಷ್ಟವಂತೆ ವಿನಾಶಿ ಶಕ್ತೂಯಂ ಸಕಥಂ ರುದ್ರೋ ಮಹೇಶೋ ಬ್ರಾಹ್ಮಣಾಧಮ ಶಂಕರ ಮಹಾಪ್ರಭು ಅವನೀ ಜಗತ್ತನ್ನು ಸೃಷ್ಟಿಸುವನು ಸಲಹುವನು ಕೊನೆಯಲ್ಲಿ ನಾಶ ಮಾಡ್ತಾನೆ ಎಲೆ ಬ್ರಾಹ್ಮಣಾಧಮನೇ ಬ್ರಾಹ್ಮಣರಲ್ಲಿ ದುಷ್ಟನೇ ಇಂತಹ ಈ ರುದ್ರನನ್ನು ಹೇಗೆ ಶಪಿಸಿದ್ದೀಯ ನಿರ್ಭರ್ಸಿತಸ್ತೆ ನಂದಿನಾ ಹಿ ಪ್ರಜಾಪತಿ ನಂದಿನಂಚ ಶೋ ರೋಷ ಸಮನ್ವಿತ ಹೀಗೆ ನಂದಿಯು ತಿರಸ್ಕರಿಸಲು ದಕ್ಷ ಪ್ರಜಾಪತಿ ಕೋಪಗೊಂಡು ಆ ಕೂಡ ಹೀಗೆ ಶಪಿಸ್ತಾನಂತೆ ದಕ್ಷ ಅಂದರೆ ಇಲ್ಲಿಗ ಹೀಗೆ ನಂದಿ ತಿರಸ್ಕರಿಸಿದಾಗ ದಕ್ಷ ಪ್ರಜಾಪತಿ ಕೋಪಗೊಂಡು ನಂದಿಯನ್ನು ಕೂಡ ಶಪಿಸ್ತಾನೆ ಯೂಯಂ ಸರ್ವೇ ರುದ್ರಗಣ ವೇದಬಾಹ್ಯಾಂತು ವಯ ವೇದಮಾರ್ಗ ಪರಿತ್ಯಕ್ತಃಾತ್ಯಕ್ತ ಮಹರ್ಷಿಭ ಪಾಖಂಡವಾದ ನಿರತ ಶಿಷ್ಟಾಚಾರ ಬಹಿಷ್ಕೃತ ಮದಿರಪಾನ ನಿರತ ಜಟಾಭಸ್ಮಸ್ಥಿಧಾರಿಣ ಎಲೆ ನಂದಿ ರುದ್ರಗಣಗಳಾದ ನೀವು ವೇದಬಾಹ್ಯರಾಗಿರಿ ವೇದಮಾರ್ಗವನ್ನು ತ್ಯಜಿಸಿರಿ ಮಹರ್ಷಿಗಳು ನಿಮ್ಮನ್ನು ಬಹಿಷ್ಕರಿಸುತ್ತಾರೆ ಕೇವಲ ನಾಸ್ತಿಕರಾಗಿದ್ದು ಶಿಷ್ಟಾಚಾರವನ್ನು ಬಿಟ್ಟು ಮದ್ಯಪಾನಾದಿಗಳನ್ನು ಅಪವಿತ್ರವಾದ ಮೂಳೆಗಳನ್ನು ಧರಿಸಿರಿ ಎಲುಬುಗಳನ್ನು ದರಿಸಿದವರಾಗಿ ಬ್ರಹ್ಮೋವಾಚ ಇತಿ ಶಬ್ದ ದಕ್ಷಿಣ ಶಿವಕಿಂಕರ ತಕ್ಷ್ರತಿ ಆತಿಷವಿಷ್ಟೋ ಅಭವನ್ ನಂದೀ ಶಿವಪ್ರಿಯ ಹೀಗೆ ದಕ್ಷಿಣ ರುದ್ರಗಣಗಳನ್ನು ಶಪಿಸಿದಾಗ ಅದನ್ನು ಕೇಳಿ ಶಿವಪ್ರಿಯನಾದ ನಂದಿಯು ತುಂಬ ಕೋಪಗೊಂಡ ಪ್ರತ್ಯುವಾಚ ಧೃತ ದಕ್ಷ ಗರ್ವಿ ದಮ್ಮಿಲಾದನಯೋ ನಂದೀ ತೇಜಸ್ವೀ ಶಿವವಲ್ಲ ಆ ನಂದಿಯು ಮಹಾತೇಜಸ್ವಿಯಾದ ಖಿಲಾದನ ಶಿಲಾದ ಶಿಲಾದನ ಪುತ್ರ ಶಿಲಾದ ಮುನಿಯ ಹ್ಞೂ ಶಿಲಾದ ಶಿವನಿಗೆ ತುಂಬ ಪ್ರಿಯನಾದ ಮಹಾತೇಜಸ್ವಿಯು ಇಂತಹ ನಂದಿಯು ಗರ್ವಿಷ್ಠನು ದುಷ್ಟನೂ ದಕ್ಷನನ ದಕ್ಷಿಣನ ಕುರಿತು ನಂದೀಶ್ವರೋವಾಚ ಹೇಳ್ತಾನೆ ರೇ ದಕ್ಷ ಷಠ ದುರ್ಬುಧೇ ವೃಥೈವ ಶಿವಕಿಂಕರ ಶಸ್ತೆ ಬ್ರಹ್ಮಚಾಪಲ್ಯಿವತತ್ವಮಜಾನತ ಎಲೆಯ ದಕ್ಷಿಣೆ ನೀನು ದುರ್ಬುಧಿ ಉಳ್ಳವನು ಮೂರ್ಖನು ನಿನಗೆ ಶಿವನ ಮಹಿಮೆ ತಿಳಿಯದು ಆದ ಕಾರಣ ಶಿವನ ಗಣಗಳಾದ ನಮ್ಮನ್ನು ಬ್ರಾಹ್ಮಣ ಚಾಪಲ್ಯದಿಂದ ವೃಥಾ ಶಪಿಸಿದೀಯ ಭೃಗ್ವಾಧ್ಯರ್ದುಷ್ಟಚಿತ್ತೈಶ್ಚ ಮೂಢಸ ಉಪಹಾಸಿ ಮಹಾಪ್ರಭುರ್ ಮಹೇಶಾನೋ ಬ್ರಾಹ್ಮಣತ್ವಾಹಂಮತೆ ಮೃಗು ಮೊದಲಾದ ಮೂಢರೂ ಸಹ ಪ್ರಭುವಾದ ಶಿವನನ್ನು ತಿಳುವಳಿಕೆ ಇಲ್ಲದ ಅಹಂಕಾರದಿಂದ ಅಪಹಾಸ್ಯ ಮಾಡಿದ್ದಾರೆ ಯೇ ರುದ್ರವಿಮುಖಾಶ್ಚಾತ್ರ ಬ್ರಾಹ್ಮಣಾಸ್ತ್ಾದೃಶಾಖಲಾ ರುದ್ರತೆಜಃಃಃ ಪ್ರಭಾವತ್ವಾ ತೇಷಾಂ ಶಾಪಂ ದದ್ಯಹಂ ಇನ್ನು ನಿನ್ನಂತೆಯೇ ರುದ್ರನ್ನು ನಿಂದಿಸತಕ್ಕಂಥ ಯಾವ ಮೂರ್ಖ ಬ್ರಾಹ್ಮಣರಿದ್ದಾರೋ ಅವರೆಲ್ಲರನ್ನೂ ರುದ್ರನ ತೇಜಸ್ಸಿನ ಮಹಿಮೆಯಿಂದ ನಾನು ಶಪಿಸ್ತಾ ವೇದವಾದರತ ಆಯೂಜಂ ವೇದತತ್ವ ಭವಂತು ಸತತಂ ವಿಪ್ರಾಣ ಅನ್ಯದಸ್ತೀತಿ ವಾದಿನಃ ಎಲೆ ದಕ್ಷಣೆ ಶಿವದ್ವೇಷಗಳಾದ ನೀವೆಲ್ಲರೂ ವೇದವಾದವನ್ನೇ ಮಾಡುವವರಾದರೂ ವೇದಕ್ಕೆ ವಿಪರೀತವಾದ ಅರ್ಥವನ್ನು ಮಾಡುತ್ತಾ ಮೂಢತೆಯಿಂದ ಅದೇ ವೇದಾರ್ಥ ಬೇರೆ ಇಲ್ಲ ಅಂತೇಳಿ ವಾದಿಸುವ ವೈದಿಕ ನಾಸ್ತಿಕರಾಗಿ ಅನಿಸಿರಿ ನೋಡಿ ಈಗ ಪರಮ ವೈಷ್ಣವರು ಯಾರಿದ್ದಾರೆ ಅಥವಾ ಪರಮ ಶಾಕ್ತರು ಅಥವಾ ಬೇರೆ ಯಾರೋ ಇದ್ದಾರೆ ಅವರು ಶಿವನನ್ನು ನಿಂದಿಸಿದರೆ ಏನಾಗ್ತದೆ ಅವರಿಗೆ ಈ ಶಾಪ ತಟ್ತದೆ ಅವರು ಕೇವಲ ವೇದವಾದರತ ಅಸ್ತ್ರವೇ ಧಾನ್ಯದ ಸ್ಥಿತಿವಾದಿನಃ ಹಾಂ ಕೇವಲ ವೇದವಾದರತರಾಗುವುದಷ್ಟೇ ಹೊರತು ವೇದಕ್ಕೆ ಯಥಾರ್ಥವೇನಿದೆ ವೇದದ ತತ್ವ ಅದನ್ನು ತಿಳಿಯದವರಾಗ್ತಾರೆ ವೇದ ತತ್ವ ಬಹಿರ್ಮುಖರಾಗ್ತಾರೆ ಅವರು ವೇದ ನಂತರ ಅರ್ಥ ಏನು ಏಕಮು ಸದ್ವಿಪ್ರ ಬಹುಧ ವದಂತಿ ಎನ್ನುವುದನ್ನು ತಿಳಿಯದೇ ಹೋಗಿಬಿಡ್ತಾರೆ ಈಗ ಪರಮ ವಿಷ್ಣುವಾದಂಥವರು ವಿಷ್ಣುವೇ ಸರ್ವೋತ್ತಮನು ವಿಷ್ಣುವ ಒಬ್ಬನೇ ದೇವರು ಬಾಕಿದ್ದವರೆಲ್ಲ ಅವನ ಕೈ ಕೆಳಗಿನವರು ಅಂಥೇಳಿ ವಾದ ಮಾಡ್ತಾ ಮಾಡ್ತಾ ವೇದಗಳಿಗೆ ಅಪಾರಥವನ್ನು ಕಲ್ಪಿಸ್ತಾ ಅಂದರೆ ವೇದದ ಪ್ರತಿಯೊಂದು ಶಬ್ದಕ್ಕೂ ಕೂಡ ವಿಷ್ಣುವೇ ಪ್ರತಿಪಾದ್ಯನು ಅಂತೇಳಿ ಹೇಳ್ತಾ ಹ್ಞೂ ಯಾರು ಬಾಕಿ ದೇವತೆಗಳೆಲ್ಲ ಬಾಕಿಯವರೆಲ್ಲ ಕನಿಷ್ಠರು ಅನುಭ್ರಶ್ರೇಷ್ಠ ಅಂತ ಹೇಳ್ತಾ ವೇದವಾದ್ರತರಾಗ್ತಾರೆ ವಿಪರೀತವನ್ನು ಅರ್ಥವನ್ನು ಮಾಡ್ತಾ ಪಾಖಂಡಿಗಳ ಎನಿಸ್ತಾರೆ ಅವರು ಅಂದರೆ ವೈದಿಕ ನಾಸ್ತಿಕರಾಗ್ತಾರೆ ಅವರು ಅಂಥೇಳಿ ಇಲ್ಲಿ ಶಪಿಸ್ತಾ ಇದ್ದಾನೆ ನಂದಿ ಕಾಮಾತ್ಮನ ಸ್ವರ್ಗಪರಾ ಕ್ರೋಧಲೋಭವನ್ವಿತಃ ಭವಂತ ಸತತಂ ವಿಪ್ರ ಭಿಕ್ಷುಕ ನಿರಪತ್ರಪ ಕೇವಲ ಕಾಮ ಕಾಮಪ್ರಧಾನರಾಗಿರಿ ನೀವೆಲ್ಲ ಬ್ರಾಹ್ಮಣರು ಅಂತಹ ಬ್ರಾಹ್ಮಣರು ಯಾರು ಶಿವನನ್ನು ನಿಂತಾರೋ ಅಂಥವರು ಯಜ್ಞಾದಿಗಳನ್ನು ಮಾಡುತ್ತಾ ಕೇವಲ ಸ್ವರ್ಗದಲ್ಲಿ ಆಸಕ್ತರಾಗಿದ್ದು ಮುಕ್ತಿ ಮಾರ್ಗಕ್ಕೆ ಬರದಿರುವವರಾಗಿ ನೋಡಿ ಈಗ ಶಂಕರ ಮತದಲ್ಲಿ ಏನಿದೆ ಮುಕ್ತಿ ಮಾರ್ಗವನ್ನು ಹೇಳ್ತಾ ಇದ್ದಾರೆ ಅದ್ವೈತ ಮುಕ್ತಿ ಅದೇ ಬಾಕಿ ಇರುವುದರಲ್ಲಿ ಏನಾಗಿದೆ ಸ್ವರ್ಗದಲ್ಲಿ ಆಸಕ್ತರು ಅಂದರೆ ಆತ್ಯಂತಿಕ ಮುಕ್ತಿ ಬೇಡ ಅವರಿಗೆ ದ್ವೈತ ಮುಕ್ತಿ ಅಂದ್ರೇನು ಭಗವಂತ ಬೇರೆ ಇರ್ತಾನೆ ನಾವು ಬೇರೆ ಇರುವಂಥದ್ದು ಅಂದರೆ ಅರ್ಥ ಏನು ದೇವಲೋಕಕ್ಕೆ ಹೋಗುವಂಥದ್ದು ದೇವಲೋಕದಲ್ಲಿ ವಾಸವಾಗಿರ್ತಕ್ಕಂಥದ್ದು ಕ್ಷೀಣೇ ಪುಣ್ಯೇ ಮರ್ತ್ಯಲೋಕ ವಿಶಂತಿ ಪುಣ್ಯ ಮುಗಿಯುವಾಗ ಭೂಲೋಕಕ್ಕೆ ಮತ್ತೆ ಹುಟ್ಟಬೇಕಾಗ್ತದೆ ಬಂದು ಅದ್ವೈತ ಮುಕ್ತಿ ಅಂದರೆ ಅವನಲ್ಲಿ ಐಕ್ಯ ಆಗುವಂಥದ್ದು ಆಮೇಲೆ ಪುಣ್ಯ ಕ್ಷೀಣದ ಪ್ರಶ್ನೆ ಇಲ್ಲ ಅವನ ಯಥಾರ್ಥ ಜ್ಞಾನ ಅಂತೇಳಿದ್ರೆ ಪರಮಾತ್ಮ ಜ್ಞಾನ ಆತ್ಮಜ್ಞಾನ ಉಂಟಾದರೆ ಆದರೆ ಅದು ಇಲ್ಲದವ್ರು ಆಗ್ತೀರಿ ನೀವು ಅಂತೇಳಿ ಶಿವನನ್ನು ದ್ವೇಷಿಸತಕ್ಕಂಥ ಬ್ರಾಹ್ಮಣರು ಯಾರಿದ್ದಾರೆ ಅವರು ಹಾಗಾಗಿ ಕಾಮ ಕೇವಲ ಕಾಮ ಪ್ರಧಾನರಾಗಿರಿ ಯಜ್ಞಾದಿಗಳನ್ನು ಮಾಡುತ್ತಾ ಜ್ಯೋತಿಷ್ ಜ್ಯೋತಿಷ್ಠೋಮಾದಿ ಯಜ್ಞಗಳನ್ನು ಮಾಡುವಂಥದ್ದು ಸ್ವರ್ಗ ಕಾಮಯ ಜಯಿತ ಅಂತೇಳಿ ಜ್ಯೋತಿಷ್ಠೋಮ್ ಸ್ವರ್ಗ ಕಾಮನ ಆದಂಥವ್ನು ಯಜ್ಞ ಮಾಡಬೇಕು ಅಂತೇಳಿ ಹೇಳಿದಾಗೆ ಮಾಡುತ್ತಾ ಕೇವಲ ಸ್ವರ್ಗದಲ್ಲಿ ಆಸಕ್ತರಾಗಿದ್ದು ಮುಕ್ತಿ ಮಾರ್ಗಕ್ಕೆ ಬರದೇ ಇರುವವರಾಗಿ ಅಂತ ಶಾಪ ಕೊಡ್ತಾನೆ ಬ್ರಾಹ್ಮಣರಿಗೆ ಶಿವನನ್ನು ದ್ವೇಷಿಸತಕ್ಕಂಥ ಬ್ರಾಹ್ಮಣರಿಗೆ ಕೋಪ ಲೋಭ ಮದ ಇವುಗಳುಳ್ಳವರು ಕ್ರೋಧಲೋಭ ಮದಾನ್ವಿತಃ ಹ್ಞೂ ಭಿಕ್ಷುಕರು ವಿಪ್ರಾಹ ಭಿಕ್ಷುಕ ನಿರಪತ್ರಪ ಮರ್ಯಾದೆ ಇಲ್ಲದವರು ಆಗ್ತೀರಿ ನೀವು ಅಂಥೇಳಿ ಶಾಪ ಕೊಡ್ತಾನೆ ನಂದಿ ವೇದಮಾರ್ಗಂ ಪುರಸ್ಕೃತ್ಯ ಬ್ರಾಹ್ಮಣ ಶೂದ್ರಯ ಜಿನಃ ದರಿದ್ರಾವೈ ಭವಿಷ್ಯಂತ ಪ್ರತಿಗ್ರಹರತ ಸದಾ ವೇದಮಾರ್ಗದಿಂದ ಶೂದ್ರರಿಗೆ ಕರ್ಮಗಳನ್ನು ಮಾಡಿಸುವ ಶಾಪ ಶೂದ್ರರಿಗೆ ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡಿಸುವಾಗಿ ಶಿವದ್ವೇಷಗಳಾದಂತಹ ಬ್ರಾಹ್ಮಣರು ಹ್ಞೂ ಅಂತೇಳಿ ಹೇಳ್ತಾನೆ ನಂದಿ ಆಮೇಲೆ ದರಿದ್ರಾವೈ ಭವಿಷ್ಯಂತಿ ಪ್ರತಿಗ್ರಹ ರಥ ಸದಾ ಸದಾ ದುರ್ದಾನಗಳನ್ನೇ ತೆಗೆದುಕೊಳ್ಳುತ್ತಾ ಅಂತಹ ಸತ್ಪಾತ್ರದ ದಾನ ಸ್ವೀಕಾರ ಮಾಡುವಾಗಲೂ ನೋಡಬೇಕು ಯಾರು ಕೊಡುವಂಥವ್ರು ಅಂತೇಳಿ ಎಂತಹ ಹಣ ಅದು ಅಂಥೇಳಿ ದಾನ ಅಂಥೇಳಿ ಹಾಗಾಗಿ ದುರ್ದಾನಗಳನ್ನೇ ತೆಗೆದುಕೊಳ್ಳೋರಾಗಿ ಸದಾ ದರಿದ್ರರಾಗಿಯೇ ಇರಿ ಯಾಕಂದರೆ ದುಷ್ಟದಾನ ಹಾಗಾಗಿ ಅದು ಉಳಿಯುವುದಿಲ್ಲ ಹಾಗಾಗಿ ಸದಾ ಬಡತನದಲ್ಲಿಯೇ ಇರಿ ಅಂತೇಳಿ ಶಿವ ದ್ವೇಷಿಗಳಾದ ಬ್ರಾಹ್ಮಣರು ಯಾರಿರ್ತಾರೆ ಅಂಥವರಿಗೆ ಶಾಪ ಕೊಡ್ತಾನೆ ನಂದಿ ಅಸತ್ ಪ್ರತಿಗ್ರಹ ಆಶ್ಚೈವ ಸರ್ವೇ ನಿರಯಗಾಮಿನ ಭವಿಷ್ಯಂತಿ ಸದಾ ದಕ್ಷ ಕೇ ಚಿದ್ವೈ ಬ್ರಹ್ಮರಾಕ್ಷಸೋ ದಕ್ಷನೇ ಶಿವನನ್ನು ದ್ವೇಷಿಸುವರೆಲ್ಲರೂ ದುರಾಚಾರವನ್ನು ಮಾಡುತ್ತಾ ನರಕಕ್ಕೆ ಹೋಗ್ತಾರೆ ಕೆಲವರು ಬ್ರಹ್ಮರಾಕ್ಷಸರಾಗ್ತಾರೆ ಅಂದರೆ ಕೇವಲ ವಿಷ್ಣು ಒಬ್ಬನೇ ಅಂತೇಳಿ ಹೇಳುವಂಥ ದೊಡ್ಡ ತಪ್ಪು ಯಾಕಂದರೆ ವಿಷ್ಣು ಮತ್ತು ಶಿವ ಬ್ರಹ್ಮ ಇವರೆಲ್ಲರೂ ಕೂಡ ಏಕಂ ಸದ್ವಿಪ್ರಾ ಬಹುಧಾ ಒಂದೇ ಪರತತ್ವದ ಬೇರೆ ಬೇರೆ ಆವಿರ್ಭಾವಗಳು ಬೇರೆ ಬೇರೆ ರೂಪ ನಾಮ ಗುಣಗಳು ಬೇರೆ ಬೇರೆ ಹೆಸರುಗಳು ಬೇರೆ ಬೇರೆ ಮೂರ್ತಿ ಆಕಾರ ಹಾಗಾಗಿ ಆ ರೀತಿಯಾದಂತಹ ಭೇದ ಭಾವನ್ನು ತೋರಿದರೆ ಹರಿಹರರಲ್ಲಿ ಭೇದವನ್ನುಣಿಸಿದರೆ ಏನಾಗ್ತದೆ ನರಕಕ್ಕೆ ಹೋಗ್ತಾರೆ ಮತ್ತು ಕೆಲವರು ಬ್ರಹ್ಮ ರಾಕ್ಷಸರಾಗ್ತಾರೆ ಯಶಿವಂ ಸುರಸಾಮಾನ್ಯ ಮುದ್ದೇಶ್ಯ ಪರಮೇಶ್ವರಂ ದುಹ್ಯತ್ಯಜೋ ದುಷ್ಟಮತಿ ತತ್ವತೋ ವಿಮುಖೋ ಭೇತ್ ಶಿವನು ಯಾವನೋ ಒಬ್ಬ ಸಾಮಾನ್ಯ ದೇವತೆ ಅಂತೇಳಿ ತಿಳಿದು ಪರಮೇಶ್ವರನಾದ ಅವನನ್ನು ದುಷ್ಟಮತಿಯಾದ ನಿನಗೆ ಎಂದೆಂದಿಗೂ ಪರತತ್ವವು ಗೋಚರಿಸಲಾರದು ಅಂತೇಳಿ ಶಾಪ ಕೊಟ್ಟು ಬಿಡ್ತಾನೆ ದಕ್ಷಬ್ರಹ್ಮನಿಗೆ ಪರತತ್ವವನ್ನು ತಿಳಿಯದಿದ್ದರೆ ಇನ್ನೇನು ಪ್ರಯೋಜನ ಎಷ್ಟು ಪೂಜೆ ಮಾಡಿದರೇನು ಎಷ್ಟು ಪಾರಾಯಣ ಮಾಡಿದರೇನು ಎಷ್ಟು ಯಾಗ ಮಾಡಿದರೇನು ಯಜ್ಞ ಮಾಡಿದರೇನು ಹ್ಞೂ ಪರಮಾತ್ಮತತ್ವ ಅಥವಾ ತತ್ವ ಯಥಾರ್ಥವಾಗಿ ಅದನ್ನು ತಿಳಿಯಲಿಕ್ಕೆ ಆಗದಿದ್ದರೆ ಅವನ ಬದುಕು ವ್ಯರ್ಥ ಆಗಿಬಿಡುತ್ತದೆ ವ್ಯರ್ಥ ಬದುಕು ನಿನ್ನದಾಗಲಿ ಅಂತೇಳಿ ಶಾಪ ಕೊಡ್ತಾನೆ ದಕ್ಷಿಣಿಗೆ ಯಾಕೆ ಅವನು ಶಿವನನ್ನು ದ್ವೇಷಿಸಿದ ಕಾರಣ ನಿಂದಿಸಿದ ಕಾರಣ ಕೂಟಧರ್ಮೇಶು ಗೇಹೇಶು ಸದಾ ಗ್ರಾಮ್ಯ ಸುಖೇಚ್ಛಯ ಕಮತಂತ್ರಂ ವೇದ ಅನುತಾ ವೇದವಾದಂಚಾಶ್ವತಂ ಎರೇ ದಕ್ಷಿಣೆ ನೀನು ಸದಾ ಮೋಸ ಧರ್ಮದಲ್ಲಿಯೇ ಇದ್ದು ಕೂಟ ಗೇಹೇಶು ಸಂಸಾರದಲ್ಲಿ ವ್ಯಾಪತನಾಗಿ ಸದಾ ಸಂಸಾರಿಯಾಗಿ ಅಂದರೆ ಮೈಥುನ ಧರ್ಮವನ್ನು ಸದಾ ಆಚರಿಸುತ್ತಾ ಸಂಸಾರದಲ್ಲಿ ಆಸಕ್ತನಾಗಿದ್ದು ಲೋಲುಪನಾಗಿದ್ದು ನೀಚವಾದ ಕಾಮಸುಖವನ್ನು ಅನುಭವಿಸುತ್ತಾ ಗ್ರಾಮ್ಯ ಸುಖೇಚ್ಛೆಯ ದುಷ್ಟಾಚಾರವುಳ್ಳವನಾಗ್ತೀಯಾ ನೀನು ವೇದವಾದವನು ಹೇಳೋನಾದರೂ ಅದರಿಂದ ಲಭಿಸ್ತಕ್ಕಂತಹ ನಿತ್ಯಾತ್ಮ ನಿತ್ಯಾತ್ಮ ಆನಂದ ಯಾವುದಿದೆ ಅದನ್ನು ಪಡೆಯದೆ ಕೇವಲ ಪಶುವಿನಂತೆ ಗ್ರಾಮ್ಯ ಸುಖದಲ್ಲಿ ಪ್ರವರ್ತಿಸ್ತೀಯಾ ದರ್ವೀ ಪಾಕರಸವೋ ಅಂತ ಹೇಳ್ತಾರೆ ಅಂದರೆ ಪಾಯಸದಲ್ಲೇ ಮುಳುಗಿದ್ರೂ ಕೂಡ ಆ ಸೌಟಿಗೆ ಅಥವಾ ಅದಕ್ಕೆ ಗೊತ್ತಾಗ್ತದ ಪಾತ್ರೆ ಸಿಹಿ ಇದು ಪಾಯಸದ ಸಿಹಿ ಗೊತ್ತಾಗೋದಿಲ್ಲ ಅದೇ ರೀತಿಯಲ್ಲಿ ವೇದವನ್ನೇ ಉಚ್ಚರಿಸ್ತಾ ಇದ್ದರೂ ವೇದ ಆ ಮಾರ್ಗದಲ್ಲೇ ಪ್ರವರ್ತಿಸ್ತಾ ವೇದದ ಯಥಾರ್ಥವನ್ನು ತಿಳಿಯದ ಪಶುವಿನಂತೆ ಆಗ್ತೀಯಾ ಗ್ರಾಮ್ಯ ಸುಖದಲ್ಲಿ ಪ್ರವರ್ತಿಸ್ತೀಯ ಅದಕ್ಕನುಸಾರವಾಗಿ ಕೆಲವು ದಿನಗಳಿಗೆ ನೀನು ಪಶುವಾದ ಆಡಿದ ಮುಖ ನೀನು ಅಜನಾಗ್ತೀಯ ಅಜ ಮುಖ ಹ್ಞೂ ಪ್ರಾಣಿ ಪಶು ಸಮಾನನಾಗಿ ನೀನು ವರ್ತಿಸಿದ ಕಾರಣ ನೀನು ಪಶುವೆ ಆಗಿಬಿಡ್ತೀಯ ನಿನ್ನ ತಲೆ ಆಡಿನದ್ದಾಗ್ತದೆ ಅಂಥೇಳಿ ಶಾಪ ಕೊಡ್ತಾನೆ ವಿನಷ್ಟಾನಂದಕ ಮುಖೋ ವಿಸ್ಮೃತ ಆತ್ಮಗತಿ ಪಶು ಭ್ರಷ್ಟಕರ್ಮ ಸದಾ ದಕ್ಷೋ ಬಸ್ತಮುಖೋ ಚಿರಾತ್ ಬಹು ಬೇಗನೆ ಹ್ಞೂ ಬಸ್ತಮುಖನಾಗ್ತಾನೆ ಆಡಿನ ಶಪ್ತಸ್ತೆ ಕೋಪಿ ನತ್ರ ನಂದಿನಿ ಬ್ರಾಹ್ಮಣ ಹಾಹಾಕಾರೋ ಹಾ ಚಪ್ತೋ ಮಹಾನ್ ಆಸೀತ್ ಶೋದೋ ದಕ್ಷಿಣಶೇಶ್ವರ ಹೀಗೆ ಕೋಪಗಂಡ ನಂದಿಕೇಶ್ವರನು ಅಲ್ಲಿರುವ ಶಿವದ್ವೇಷಗಳಾದ ಬ್ರಾಹ್ಮಣರೆಲ್ಲರನ್ನು ಶಪಿಸಿದ ಇದರಿಂದ ಅಲ್ಲಿ ಸೇರಿದವರು ದುಃಖದಿಂದ ತುಂಬ ಹಾಹಾಕಾರ ಮಾಡಿದರು ತರ್ಣ್ಯಂ ತರ್ಣ್ಯಹಮತ್ಯಮ ನಿಂದಂತಂ ಭೃಗ್ವಾಧೀನಪಿ ವಿಪ್ರಾಂಶ್ಚ ವೇದಸೃಟ್ ಶಿವತತ್ವವಿತ್ ಈಶ್ವರೋ ವಿವಚೃತ್ವಾ ನಂದಿನಃ ಪ್ರಹಸನ್ನಿವ ಉಚಮಧುರಂ ವಾಕ್ಯಂ ಬೋಧಯಂಸ್ತಂ ಸದಾ ಶಿವ ಹೋ ಇಲೆ ನಾರದನೆ ಆಗ ನಾನು ಅಂದರೆ ಬ್ರಹ್ಮ ದಕ್ಷನು ಶಾಪ ಕೊಟ್ಟುವುದಕ್ಕಾಗಿ ಅವನನ್ನು ನಿಂದಿಸಿದೆ ಮತ್ತು ವೇದಭಕ್ತರು ಶಿವತತ್ವವನ್ನು ಎಲ್ಲವನ್ನೂ ಬಲ್ಲವನ್ನೂ ಆದಂತಹ ನಾನು ಶಿವತತ್ವವನ್ನು ಬಲ್ಲಂತಹ ನಾನು ಶಿವದ್ವೇಷಗಳಾದ ಭೃಗು ಮೊದಲಾದ ಮುನಿಗಳನ್ನು ನಿಂದಿಸಿ ನಂದಿಯು ಕೋಪದಿಂದ ಶಾಪ ನೋಡಿ ಸದಾ ಮಂಗಳರೂಪನಾದ ಶಿವನು ಮಂದಹಾಸವನ್ನು ಬೀರುತ್ತಾ ನಂದಿಕೇಶ್ವರು ನನ್ನ ಮಧುರಾದ ಮಾತಿನಿಂದ ಹೀಗೆ ಸಮಾಧಾನ ಮಾಡಿದೆ ಸದಾಶಿವ ಶುವಾ ಸಮಾಧಾನ ಮಾಡ್ತಾನೆ ಸದಾಶಿವಚ ಶೃಣು ನಂದಿನ್ ಮಹಾಪ್ರಾಂನ ಕರ್ತು ಕ್ರೋಧಮರ್ಹಸಿ ವೃಥಾಶಪ್ತಂ ಬ್ರಹ್ಮಕುಲಂ ಮತ್ವಾ ಶಂ ಚಮಾಂಭ್ರಮಾತ್ ಸದಾಶಿವ ಹೇಳ್ತಾನೆ ಎಲೆ ಪ್ರಾಜ್ಞನಾದ ನಂದಿಯೇ ಕೋಪವನ್ನು ಮಾಡಬಾರ್ದು ದಕ್ಷನು ನನ್ನನ್ನು ಶಪಿಸಿದ ಅಂತ ಹೇಳುವ ಭ್ರಮೆಯಿಂದ ನೀನು ಬ್ರಾಹ್ಮಣರನ್ನೆಲ್ಲ ಶಪಿಸಿದೆ ಇದು ಸರಿಯಲ್ಲ ವೇದೋ ಮಂತ್ರಾಕ್ಷರಮಯ ಸಾಕ್ಷಾತ್ ಸೂಕ್ತಮಯೋ ಭೃಶಂ ವೇದೋ ಮಂತ್ರಾಕ್ಷರಮಯ ಸಾಕ್ಷಾತ್ ಸೂಕ್ತಮಯೋ ಭೃಷ ಸೂಕ್ತೇ ಪ್ರತಿಷ್ಠಿತೋಕ್ಷಾತ್ಮ ಸರ್ವೇಷಾ ಅಪಿ ದೇಹಿಂ ವೇದವು ಮತ್ತು ಸೂಕ್ತಗಳ ಸ್ವರೂಪವಾಗಿರುವಂತಹದ್ದು ಆ ಸೂಕ್ತಗಳಲ್ಲಿ ಸರ್ವ ಪ್ರಾಣಿಗಳ ಆತ್ಮನಾದ ಪರಮಾತ್ಮನು ನೆನೆಸಿದ್ದಾನೆ ತಸ್ಮ್ದತ್ಮವಿಧೋ ನಿತ್ಯಂ ತ್ಮಾ ಶುಷಾನ್ವಿತಃನ ವೇದಾ ಕೇನಾಪಿ ದುರ್ಧಿಯ ಕೂಕ್ತಗಳನ್ನು ಅಧ್ಯಯನ ಮಾಡಿ ಈ ಬ್ರಾಹ್ಮಣರು ಆತ್ಮವಿತ್ತುಗಳಾಗಿದ್ದಾರೆ ಇವರನ್ನು ಶಪಿಸಿದರೆ ಆ ವೇದಗಳನ್ನೇ ಶಪಿಸಿದಂತೆ ಆಗ್ತದೆ ಇದು ಸರಿಯಲ್ಲ ಎಂತಹ ಮೂಢನೂ ಸಹ ವೇದಗಳನ್ನು ಶಪಿಸಬಾರದು ಅಹಂ ಶಪ್ತೋನ ನ ಚೇದಾನೀಂ ತತ್ವಥೋ ಬೋದ್ದು ಅರ್ಹಸಿ ಶಾಂತೋಭವ ಮಹಾಧೀಮನ್ ಸನಕಾ ದಿ ವಿಬೋಧಕೋ ಇಲೆಯೇ ಬುದ್ಧಿಶಾಲಿಯಾದ ನಂದಿಯೇ ವಸ್ತುತಃ ನಾನು ಶಪ್ತನಾಗಿಲ್ಲ ಶಾಪ ನನಗೆ ಸಿಗಲಿಲ್ಲ ನನ್ನನ್ನು ಶಪಿಸಲು ಯಾರಿಗೂ ಸಾಧ್ಯವಿಲ್ಲ ಆದ ಕಾರಣ ನೀನು ಶಾಂತನಾಗೂ ಸನಕನೇ ಮೊದಲಾದ ಮಹಾಮುನಿಗಳಿಗೂ ಉಪದೇಶಿಸಿರತಕ್ಕಂತಹ ನೀನು ಹೀಗೆ ಕೋಪಕ್ಕೊಳಗಾಗುವುದು ಸರಿಯಲ್ಲ ಯಜ್ಞೋಹಂ ಯಜ್ಞಕರ್ಮಾಹಂ ಯಜ್ಞಾಂಗಾ ಚ ಸರ್ವಶಃ ಯಜ್ಞ ಆತ್ಮ ಯಜ್ಞ ನಿರತೋ ಯಜ್ಞಬಾಹ್ಯೋಹಮೇವ್ ನೋಡಿ ಹೇಳ್ತಾನೆ ಶಿವ ನಾನೇ ಯಜ್ಞವು ಅದರಲ್ಲಿ ನಡೆಯುವ ಕರ್ಮಗಳೂ ನಾನೇ ಯಜ್ಞ ಸಾಧನಗಳೂ ನಾನೇ ಯಜ್ಞ ಸ್ವರೂಪಿಯೂ ನಾನೇ ಅಲ್ಲದೆ ಯಜ್ಞ ಮಾಡುವಂಥ ಯಜಮಾನನೂ ನಾನೇ ಆಗಿದ್ದೇನೆ ಮತ್ತು ಯಜ್ಞವಲ್ಲದ ಮಿಕ್ಕೆಲ್ಲವೂ ನಾನೇ ಆಗಿದ್ದೇನೆ ಹಾಗಾಗಿ ಯಜ್ಞಬಾಹ್ಯನೂ ನಾನೇ ನನ್ನ ಹೊರತು ಬೇರೆ ಯಾವುದೂ ಇಲ್ಲ ಅಂತೇಳಿ ಹೇಳಿಬಿಡ್ತಾನೆ ಶಿವ ಹಾಗಾಗಿ ನೀನು ಯಜ್ಞಬಾಹ್ಯನ ಆಗ್ತೀಯಾ ಅಂತೇಳಿರಿ ದಕ್ಷ ಶಾಪ ಕೊಟ್ಟದ್ದು ಯಜ್ಞಬಾಹ್ಯನೂ ಅವನೇ ಯಜ್ಞನೂ ಅವನೇ ಯಜ್ಞ ಸ್ವರೂಪನೂ ಅವ್ನೇ ಯಜ್ಞದ ಹೊರಗೆ ಏನೇನಿದೆ ಅದೆಲ್ಲವೂ ಅವನೇ ಎಲ್ಲವೂ ಪರಮಾತ್ಮನೇ ಪರಮಾತ್ಮನ ಬಿಟ್ಟು ಯಾವುದಿದೆ ಧರ್ಮವನೇ ಅಧರ್ಮವೂ ಅವನೇ ಇರುವಾಗ ಯಜ್ಞವೂ ಅವನೇ ಯಜ್ಞವಲ್ಲದ್ದು ಅವನೇ ಕೋಎಂ ಕಸ್ವೇಕೇಹಿ ಸರ್ವೋಹಮಿ ತತ್ವ ಇತಿ ಭಾಹಿ ವಿಮೃಷ ವೃಥ ಶ್ವಪ್ ವೃಥಾಶ್ವಪ್ಷಪ್ವಾ ಶಾಸ್ತ್ವಯಾ ದ್ವಿಜಾ ಎಲೆ ನಂದಿ ಈ ದಕ್ಷಿಣ ಯಾರು ಮಿಕ್ಕ ಈ ದೇವತೆಗಳು ಮುಂತಾದವರು ಯಾರಿಗಂತ ಯಾರು ಅಂತೇಳಿ ತಿಳಿದಿದೆಯಾ ಎಲ್ಲವೂ ನಾನೇ ಆಗಿದ್ದೇನಯ್ಯ ಎಲ್ಲರೊಳಗಿರುವಂಥವೋ ನಾನೇ ನನ್ನ ಹೊರತು ಬೇರೆ ಯಾರೂ ಇಲ್ಲ ಇದನ್ನು ವಿಮರ್ಶಿಸು ಬ್ರಾಹ್ಮಣರನ್ನು ಶಪಿಸಿದ್ದು ವ್ಯರ್ಥವೆಂದು ಆಗ ನಿನಗೆ ತಿಳಿಯುತ್ತದೆ ತತ್ವಜ್ಞಾನೇನು ಪ್ರಪಂಚ ರಚನೋ ಬುಧಸ್ವಸ್ಥೋ ಮಹಾ ಬುದ್ಧಿನ್ವರ್ಜಿತ ಎಲೆ ನಂದಿಯೇ ನೀನು ತುಂಬ ಬುದ್ಧಿಶಾಲಿಯು ಪಂಡಿತನು ಇಂತಹ ನೀನು ಈ ಕೋಪವನ್ನು ತ್ಯಜಿಸಿ ಸ್ವಸ್ಥನಾಗೂ ಸ್ವಸ್ಥವುಳ್ಳುವನಾಗು ಸ್ವಸ್ಥನಾಗೂ ತನ್ನಲ್ಲಿ ತಾನು ನೆಲೆ ನಿಲ್ಲು ಆತ್ಮನಲ್ಲಿ ಅಂತೇಳಿ ತತ್ವಜ್ಞಾನದಿಂದ ಚೆನ್ನಾಗಿ ವಿಮರ್ಶಿಸುವಂತೇಳಿ ಸಮಾಧಾನ ಮಾಡ್ತಾನೆ ಬ್ರಹ್ಮೋವಾ ಏ ಪ್ರಬೋದಿತಸ್ತ ಶಂಭುನಾ ನಂದಿಕೇಶ್ವರ ವಿವೇಕ ಪರಮೋ ಭೂತ್ ಶಾಂತೋಭೂತ್ ಕ್ರೋಧವರ್ಜಿ ಹೀಗೆ ಶಂಕರನ್ನು ನಂದಿಕೇಶ್ವರನನ್ನು ಎಚ್ಚರಗೊಳಿಸಿದಾಗ ಆ ನಂದಿಯು ವಿವೇಕವನ್ನು ಹೊಂದಿ ಶಾಂತನಾದ ಶಿವೋಪಿ ಪ್ರಭೋಧ್ಯಾಶು ಸ್ವಗಣಂ ಪ್ರಾಣವಲ್ಲಭಂ ಸಗಣಸ್ ಯಯೌ ತಸ್ಮತ್ ಸ್ವಸ್ಥಾನ ಪ್ರಮುಧಾನ್ವಿತ ಹೀಗೆ ಶಿವನು ತನ್ನ ಪ್ರೀತಿಪಾತ್ರನಾದ ನಂದಿಕೇಶ್ವರನ್ನು ಸಮಾಧಾನಗೊಳಿಸಿ ಮಿಕ್ಕ ತನ್ನ ಗಣಗಳೊಡನೆ ತನ್ನ ಸ್ಥಾನಕ್ಕೆ ತೆರಳುತ್ತಾನೆ ದಕ್ಷೋಪಿಸರುಷಾವಿಷ್ಟ ಸರ್ವ ಆವಿಷ್ಟೈರ್ವಿಜೈ ಪರಿವಾರಿ ಸ್ವಸ್ಥಾನಂಚಿತ್ತೆ ಶಿವದ್ರೋಹ ಪರಾಯಣ ಅತ್ತಲಾಗಿ ದಕ್ಷಬ್ರಹ್ಮು ಸಹ ಶಿವನ ಮೇಲೆ ಕೋಪಗೊಂಡು ಶಿವನಿಗೆ ದ್ರೋಹ ಮಾಡಬೇಕು ಎಂಬಂತಹ ಬುದ್ಧುರ್ಬುದ್ದಿಡೋವನಾಗಿ ಮಿಕ್ಕೆ ಬ್ರಾಹ್ಮಣರೊಡನೆ ತನ್ನ ಸ್ವಸ್ಥಾನಕ್ಕೆ ತನ್ನ ಸ್ಥಾನಕ್ಕೆ ತೆರಳುತ್ತಾನೆ ರುದ್ರಂತ ಪರಿಶಪ್ಯಮ ಸಂಸ್ಮೃತ್ಯ ದಕ್ಷ ಶ್ರದ್ಧಾಂ ವಿಹಾಯೂಢ ಬುದ್ಧಿರ್ನಿಂದ ವಜ್ರಿತ ಗೌ ಗ ಇಂದ್ರವಜ್ರ ಆ ವೃತ್ತದಲ್ಲಿ ಹನ್ನೊಂದು ಅಕ್ಷರದಿದು ಮುಂದೆ ಆ ದಕ್ಷಣ ತನಗೆ ರುದ್ರ ನಮಸ್ಕಾರವನ್ನು ಮಾಡದೇ ಇರತಕ್ಕದನ್ನು ಸ್ಮರಿಸಿಕೊಂಡು ಮತ್ತಷ್ಟು ಕೋಪಗಳಾಗ್ತಾನೆ ಅದನ್ನೇ ಚಿಂತಿಸ್ತಾ ಚಿಂತಿಸ್ತಾ ಮೂರ್ಖನಾದಂತಹ ಅವನು ಶಿವನಲ್ಲಿ ಶ್ರದ್ಧೆಯಿಲ್ಲದೆ ಶಿವಭಕ್ತರನ್ನು ನಿಂದಿಸಲಿಕ್ಕೆ ತೊಡಗುತ್ತಾನೆ ಇತ್ಯುತ್ತೋ ದಕ್ಷ ದುರ್ಬುದ್ಧಿ ಶಂಭುನ ಪರಮಾತ್ಮನ ಪರಾಮ ದುರ್ಧಿಷಣಾಂತಸ ಶೃಣುತ ಆತ ವದಾಮ್ಯಹಂ ಎಲೇ ನಾರದನೇ ಹೀಗೆ ದಕ್ಷಣ ಶಿವದ್ವೇಷಿಯಾಗಲು ಅವನು ಸ್ವಂತ ಅಡಿಯ ಆದರೆ ಅವನನ್ನು ದ್ವೇಷ ಮಾಡಲಿಕ್ಕೆ ಹೊರಡ್ತಾನೆ ಮುಂದೆ ಅವನಿಗೆ ಪರಮಾತ್ಮ ಶಿವನಿಂದ ಆದಂತಹ ಶಿಕ್ಷೆಯನ್ನು ಹೇಳ್ತೇನೆ ಕೇಳು ಅಂಥೇಳಿ ಬ್ರಹ್ಮ ಹೇಳ್ತಾನೆ ಇತಿ ಶ್ರೀ ಶಿವಮಾಪುರ ದ್ವಿತೀಯ ರುದ್ರ ಸಂಹಿತಾಂ ದ್ವಿತೀಯ ಸತೀಂಡೇ ಸತ್ಯುಪಾಖ್ಯಾ ಶಿವಿನ ದಕ್ಷರೋಧೋ ನಾಮ ಷಡ್ವಿಂಶೋಧ್ಯಾ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇ ದಾಂತ ರುದ್ರಸಹಿತಿಯಲ್ಲಿ ಎರಡನೇ ದಾಂತ ಸತೀಖದಲ್ಲಿ ಸತಿಯ ಉಪಾಖ್ಯನದಲ್ಲಿ ಸತಿಯ ಕಥೆಯಲ್ಲಿ ಶಿವಿನ ದಕ್ಷರೋಧೋ ಶಿವನಿಂದ ದಕ್ಷನ ವಿರೋಧ ಎನ್ನು ತಕ್ಕಂತಹ ಇಪ್ಪತ್ತಾರನೇ ಅಧ್ಯಾಯವು ಮುಗಿತು ಇನ್ನು ಇಪ್ಪತ್ತೇಳನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರೇರಾಮ ಶಿವಾರ್ಪಣ ವಸ್ತು ಓಂ ತತ್ಸತ್